ಜೀವರ ಎಲ್ಲ ವ್ಯಾಪಾರವೂ ಕೂಡ ಬಿಂಬರೂಪಿಯಾದ ಪರಮಾತ್ಮನ ಅಧೀನ ಅನ್ನೋದನ್ನು ತಿಳಿಸ್ತಾರೆ ಅಕ್ಷರೇಢ್ಯನು ಬ್ರಹ್ಮವಾಯು ತಕ್ಷಸುರಪ ಸುರಾಸುರರ ಅಧ್ಯಕ್ಷನಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತೀಹ ಅಕ್ಷಯ ಸುಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಿಪ್ಪ ಇಂತಹ ಪರಮಾತ್ಮ ಅಕ್ಷರೇಢ್ಯಾ ಅಕ್ಷರ ಅಂತ ಲಕ್ಷ್ಮೀದೇವಿಗೆ ಹೆಸರು ಅಕ್ಷರ ಪುರುಷಳು ಅಂತ ಕ್ಷರಪುರುಷರು ಅಕ್ಷರ ಪುರುಷರು ಅಂಥೇಳಿ ಎರಡು ರೀತಿಯಾಗಿ ದ್ವಾಮಿಮೋ ಪುರುಷ ಕ್ಷರ ಕ್ಷರ ಏ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ ಅಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ ಕ್ಷರ ಅಂದರೆ ದೇಹನಾಶ ಇರುವಂಥವರಿಗೆ ಕ್ಷರಪುರುಷರು ದೇಹನಾಶ ಇಲ್ಲದೆ ಇದ್ದವ್ರಿಗೆ ಅಕ್ಷರ ಪುರುಷರು ಅಂತ ಲಕ್ಷ್ಮೀದೇವಿಗೆ ಯಾವತ್ತೂ ಇಲ್ಲ ನಿತ್ಯ ಮುಕ್ತಳು ಅದರಿಂದ ಅಕ್ಷರ ನಾಮಕಳುವಳು ಲಕ್ಷ್ಮೀದೇವಿ ಅಂತಹ ಅಕ್ಷರ ಈಡ್ಯ ಲಕ್ಷ್ಮೀದೇವಿಯಿಂದ ಸ್ತುತ್ಯನಾದನು ಈಢ್ಯ ಅಂದರೆ ಸ್ತುತ್ಯ ಲಕ್ಷ್ಮೀದೇವಿಗೆ ಪುಂವತ್ ಶಕ್ತಿ ಮತ್ತು ಸ್ತ್ರೀ ಪರಮಾತ್ಮ ಮಾಡುವ ಎಲ್ಲ ಕಾರ್ಯಗಳನ್ನು ಶ್ರೀಯತ್ ಕಟಾಕ್ಷ ಬಲವತ್ ಆ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ ಭಗವಂತನ ಅಧ್ಯಯನದಲ್ಲಿ ಈ ಸೃಷ್ಟಿಯಾದ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾಳೆ ಇಂತಹ ಪರಮಾತ್ಮ ಅಕ್ಷರ ಈಢ್ಯನು ಅಂದರೆ ಲಕ್ಷ್ಮೀದೇವಿಯಿಂದ ಸ್ತುತ್ಯನು ಬ್ರಹ್ಮ ವಾಯು ತ್ರಕ್ಷ ಸುರಪ ಸುರಾ ಸುರಾಸುರ ಅಧ್ಯಕ್ಷನಾಗಿದ್ದು ಎಲ್ಲರಲ್ಲೂ ವ್ಯಾಪಾರ ಮಾಡುತ್ತೀಯ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮ ದೇವರು ವಾಯುದೇವರು ತ್ರಕ್ಷ ಅಂದರೆ ರುದ್ರದೇವರು ತ್ರೀಪ್ಲಕ್ಸ್ ಅಕ್ಷ ತ್ರಕ್ಷ ಸುರಪ್ಪ ಅಂದರೆ ಸುರ ಅಂದರೆ ದೇವತೆಗಳು ಪಾ ಅಂದರೆ ಅವರಿಗೆ ಒಡೆಯನಾಗಿರ್ತಕ್ಕಂಥ ಇಂದ್ರ ದೇವೇಂದ್ರ ಸ್ವರ್ಗಾಧಿಪತಿ ಅವರೇ ಮೊದಲಾಗಿದ್ದ ಎಲ್ಲರಲ್ಲೂ ಕೂಡ ಅಧ್ಯಕ್ಷನಾಗಿ ಅಂದರೆ ಬಿಂಬರೂಪದಿಂದ ಇದ್ದು ಭಗವಂತನೇ ಮಾಡುತ್ತಿಹ ವ್ಯಾಪಾರ ಅವರವರ ಯೋಗ್ಯತೆಯಂತೆ ಎಲ್ಲ ವ್ಯಾಪಾರವನ್ನು ಮಾಡ್ತಾನೆ ಭಗವಂತನೇ ಅಕ್ಷಯ ಸುಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದೆ ಪರಮಾತ್ಮ ಅಕ್ಷಯ ಅಂದರೆ ಕ್ಷಯರಹಿತನಾಗಿರುವಂಥವನು ಬಲ ಜ್ಞಾನ ಸ್ವರೂಪನಾಗಿರುವ ಪರಮಾತ್ಮ ಪರರ ಅಪೇಕ್ಷೆ ಇಲ್ಲದೆ ಸರ್ವರೊಳಗೆ ಎಲ್ಲ ಚೇತನರಲ್ಲಿ ಜಡದಲ್ಲಿ ಎಲ್ಲ ಕಡೆಗೂ ಎಲ್ಲ ಚೇತನರಲ್ಲಿ ಆ ಅಧಿಷ್ಠಾನಗತ ಗುಣ ದೋಷಗಳ ಸಂಬಂಧ ಇಲ್ಲದೇ ಇದ್ದಂತೆ ನಿಯಮನವನ್ನು ಮಾಡಿ ಲೋಕವ ರಕ್ಷಿಸುತ್ತಲೀಪ ತಾನಾಗಿ ಅಂದರೆ ಯಾರು ಆಜ್ಞೆ ಮಾಡಿ ಲೋಕವನ್ನು ರಕ್ಷಣೆ ಮಾಡ್ತಾ ಇಲ್ಲ ಭಗವಂತ ತಾನಾಗಿ ಲೋಕವ ರಕ್ಷಿಸುತ್ತಲೀಪ ತಾನೇ ಲೋಕವನ್ನು ರಕ್ಷಣೆ ಮಾಡ್ತಾನೆ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನ ಸಂರಕ್ಷಣೆಯು ಕೂಡ ಭಗವಂತನೇ ಮಾಡುವಂಥದ್ದು ಆ ರಕ್ಷಣೆಯನ್ನು ಮಾಡಲಿಕ್ಕೆ ಮತ್ಯಾರ್ಧರ ಅಪೇಕ್ಷೆ ಇದೆಯಾ ಅಂದರೆ ಪರಾಪೇಕ್ಷೆ ಇಲ್ಲದೆ ಅಂತ ಶಬ್ದವನ್ನು ಬಳಸ್ತಾ ಯಾರ ಅಪೇಕ್ಷೆಯೂ ಇಲ್ಲ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲೇ ಲಕ್ಷ್ಮೀದೇವಿ ಅಪೇಕ್ಷೆ ಇಲ್ಲದೆ ಇದ್ದಂಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಮಾಡುವ ಭಗವಂತ ಅದು ರಕ್ಷಣೆ ಮಾಡಲಿಕ್ಕೆ ಪರರನ್ನು ಅಪೇಕ್ಷೆ ಮಾಡ್ತಾನ ಇಲ್ಲ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ ಪರಾಪೇಕ್ಷೆ ಇಲ್ಲದೆ ಸರ್ವರೊಳಗೆ ವಿಲಕ್ಷಣನು ಚೇತನ ಅಚೇತನ ವಿಲಕ್ಷಣನಾದ ಪರಮಾತ್ಮ ತಾನಾಗಿ ಲೋಕವ ರಕ್ಷಿಸುತ್ತಿಪ್ಪ ಅಕ್ಷರಳು ಅಂದರೆ ಲಕ್ಷ್ಮೀದೇವಿ ಬ್ರಹ್ಮಾದಿ ಜೀವರೆಲ್ಲರಿಗೂ ಕೂಡ ಜಡ ಶರೀರಗಳು ಬಂದು ಹೋಗತ್ತೆ ಬರತ್ತೆ ಹೋಗತ್ತೆ ಶರೀರ ಕ್ಷರಣ ಅಂದರೆ ಶರೀರ ನಾಶ ಇರೋದ್ರಿಂದ ಅವ್ರಿಗೆಲ್ಲ ಕ್ಷರಪುರುಷರು ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿರ್ತಕ್ಕಂಥಳು ಪರಮಾತ್ಮ ಚತುರ್ವಿಧ ನಾಶರಹಿತನಾಗಿರುವನು ಪರಮಾತ್ಮ ಅನಿತ್ಯತ್ವ ದೇಹ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಪರಮಾತ್ಮ ಚತುರ್ವಿಧ ನಾಶರಹಿತನಾಗಿ ಇರುವಂಥವನು ಅಂಥ ಶರೀರ ನಾಶರಹಿತಳಾಗಿರ್ತಕ್ಕಂಥ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯಲ್ಲೂ ಬಿಂಬನಾಗಿ ನಿಂತು ಎಲ್ಲ ಕಾರ್ಯವನ್ನು ಕೂಡ ಮಾಡಿಸ್ತಕ್ಕಂಥವ್ರು ಪರಮಾತ್ಮ ಅದೇ ರೀತಿಯಾಗಿ ಅಕ್ಷರೇಢ್ಯ ಅಂದರೆ ವೇದ ಪುರಾಣ ಸಮಸ್ತ ಅಕ್ಷರಗಳಿಗೂ ಆ ಲಕ್ಷ್ಮೀದೇವಿ ಅಭಿಮಾನಿ ಆದ್ದರಿಂದ ಅವಳಿಗೆ ಅಕ್ಷರ ಪುರುಷಳು ಆ ಅಕ್ಷರಗಳಿಂದ ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ವೇದಾಭಿಮಾನಿಯಾಗಿರುವಂಥ ಲಕ್ಷ್ಮೀ ದೇವಿ ಸ್ತೋತ್ರವನ್ನು ಮಾಡ್ತಾಳೆ ಈಡ್ಯ ಅಂದರೆ ಸ್ತುತ್ಯ ಪ್ರಳಯ ಕಾಲದ ಕೊನೆಯಲ್ಲೂ ಕೂಡ ಸೃಷ್ಟಿಯ ಆದಿಯಲ್ಲಿ ಭಾಗವತದ ದಶಮಸ್ಕಂದ ಶ್ರುತಿಗೀತೆ ಹೇಳೋಂಗೆ ಜಯ ಜಯ ಜಯ ತ್ಯಾಂ ಅಜಿತಾ ಅಂಥೇಳಿ ಅಲ್ಲ ದುರ್ಗಾದೇವಿ ಅಕ್ಷರಗಳಿಂದ ಪರಮಾತ್ಮನನ್ನು ಶ್ರುತಿ ಅಂದರೆ ವೇದಗಳಿಂದ ಸ್ತೋತ್ರ ಮಾಡಿ ಸುಪ್ರಭಾತವನ್ನು ಹಾಡಿ ಯೋಗ ನಿದ್ರೆಯಿಂದ ಎಬ್ಸಿ ಜೀವರಿಗೆ ಮೋಕ್ಷ ಸಾಧನ ಆಗಬೇಕಾಗಿದೆ ಅದರಿಂದ ಸೃಷ್ಟ್ಯಾಧಿಕಾರಿಗಳನ್ನು ನಿ ನಡೆಸುವಂಥ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ ಆದ್ದರಿಂದ ಅಂತಹ ಅಕ್ಷರಳ ಅಪೇಕ್ಷೆಯಂತೆ ಬ್ರಹ್ಮ ವಾಯು ರುದ್ರ ಇಂದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳೊಳಗೆ ಅಧ್ಯಕ್ಷನಾಗಿ ಅಂದರೆ ಬಿಂಬರೂಪದಿಂದ ತಾನೇ ಇದ್ದು ಸರ್ವ ವ್ಯಾಪಾರವನ್ನು ಪರಮಾತ್ಮ ಮಾಡ್ತಾನೆ ಅಕ್ಷಯ ಸುಸತ್ವಾತ್ಮಕ ಪರಮಾತ್ಮ ಹರಿ ಅಕ್ಷಯ ಹರತೀತಿ ಹರಿಹಿ ಅಂಥೇಳಿ ಎಲ್ಲವನ್ನು ಎಲ್ಲರನ್ನು ನಾಶ ಮಾಡುವನು ಲಯ ಮಾಡುವನು ಅಂತಾದ್ರಿಂದ ಪರಮಾತ್ಮ ತಾನು ಅಕ್ಷಯ ತಾನು ನಾಶ ಆಗೋಲ್ಲ ಆದರೆ ಎಲ್ಲರನ್ನು ನಾಶ ಮಾಡ್ತಾನೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಕೂಡ ಲಯ ಅನ್ನೋದಿದೆ ನಾಶ ಅನ್ನೋದಿದೆ ಯಾವುದರಿಂದಲೂ ನಾಶವನ್ನು ಹೊಂದದೇ ಇದ್ದವನು ಅಂತಾದರೆ ಪರಮಾತ್ಮ ಮಾತ್ರ ಸುಸತ್ವಾತ್ಮಕ ಬಲ ಜ್ಞಾನಗಳ ಜೊತೆ ಸೇರಿದರೆ ಅದು ಸತ್ವ ಅಂತ ಕಲಿಸ್ಕೊಳತ್ತೆ ಇಂತಹ ಬಲ ಜ್ಞಾನ ಸ್ವರೂಪನಾಗಿರ್ತಕ್ಕಂಥವನು ಜ್ಞಾನಾನಂದಮಯ ಪರಮಾತ್ಮ ಆದ್ದರಿಂದ ಅವನಿಗೆ ಯಾರ ಅವಲಂಬನೆ ಅಪೇಕ್ಷೆ ಯಾವುದೂ ಕೂಡ ಇಲ್ಲ ಎಲ್ಲರಿಗೂ ಅವನೇ ಬಿಂಬ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರಿಗೂ ಬಿಂಬಸ್ತಾನಿಯನು ಪರಮಾತ್ಮನೇ ಅದಕ್ಕೆ ಅಧ್ಯಕ್ಷನಾಗಿದ್ದೆಲ್ಲರಳು ವ್ಯಾಪಾರ ಮಾಡುವನು ಬಹುವಿಧ ಪ್ರತಿಬಿಂಬರು ಅನಂತ ಜೀವರಾಶಿಗಳು ಆ ಎಲ್ಲರಲ್ಲೂ ಕೂಡ ತಾನೇ ಪ್ರತ್ಯೇಕವಾಗಿ ಬಿಂಬ ರೂಪದಿಂದ ಇದ್ದು ಆ ಪ್ರತಿಬಿಂಬಕ್ಕೆ ಬಿಂಬದಿಂದ ಬಲ ಬರಬೇಕು ಬಿಂಬಕ್ಕೆ ಪ್ರತಿಬಿಂಬದಿಂದ ಬಲ ಅನ್ನೋದೆಲ್ಲೂ ಇಲ್ಲ ಆದ್ದರಿಂದ ಪರಾಪೇಕ್ಷೆ ಇಲ್ಲದೆ ಭಗವಂತ ಲೋಕವನ್ನು ತಾನೇ ಸೃಷ್ಟಿ ಮಾಡಿರುವಂತಹ ಇ ಜಗತ್ತನ್ನು ತಾನೇ ರಕ್ಷಣೆಯನ್ನು ಕೂಡ ಮಾಡ್ತಾನೆ ಪರಾಪೇಕ್ಷೆಯಿಲ್ಲದೆ ಯಾರ ಅಪೇಕ್ಷೆಯೂ ಇಲ್ಲದೆ ಸ್ವತಂತ್ರತ್ವೆಯನ್ನು ಸೃಷ್ಟಿ ಹೇಗೆ ಮಾಡಿದ್ನೋ ಆ ರಕ್ಷಣೆಯನ್ನು ಸ್ಥಿತಿಕಾರ್ಯವನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ ಆದರೆ ಲೋಕದಲ್ಲಿ ಬ್ರಹ್ಮ ಸೃಷ್ಟಿಕರ್ತ ರುದ್ರ ಲಯಕರ್ತ ಅಂತ ಪ್ರಸಿದ್ಧ ಆಗುವಂತೆ ತಾನೇ ಅವರಿಗೆ ಆಶ್ರಯ ಕೊಟ್ಟು ಅಂದರೆ ತಾನ ಒಳರೊಳಗೆ ಬ್ರಹ್ಮೇಶಾಜ್ವರೊಳಪಕ್ಕು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇಶ್ಥಿತ ಅಂತ ಬ್ರಹ್ಮನಲ್ಲಿ ಬ್ರಹ್ಮ ಅನ್ನ ಹೆಸರಿನಿಂದ ಇದ್ದು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ ಆದ್ದರಿಂದ ಆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಪರಮಾತ್ಮನ ಅಪೇಕ್ಷೆ ಇದೆ ಆದರೆ ಭಗವಂತನಿಗೆ ಯಾವುದೇ ರಕ್ಷಣೆ ಮಾಡಲಿಕ್ಕೆ ಅಪೇಕ್ಷೆ ಅನ್ನೋದಿಲ್ಲ ಯಾರ ಅವಲಂಬನೆಯೂ ಬೇಕಾಗಿಲ್ಲ ರುದ್ರನಲ್ಲಿ ರುದ್ರ ಹೆಸರಿನಿಂದಲೇ ಇದ್ದು ಲೈಕಾರ್ಯವನ್ನು ಮಾಡ್ತಾನೆ ಆ ರುದ್ರನಿಗೆ ಆ ಸಂಹಾರ ಕಾರ್ಯ ಮಾಡಲಿಕ್ಕೆ ಪರಮಾತ್ಮನ ಅಪೇಕ್ಷೆ ಅನ್ನೋದು ಇದೆ ಪರಮಾತ್ಮನ ಮೇಲೆ ಅವಲಂಬನೆ ಮಾಡಿಕೊಂಡೇ ಆ ಕಾರ್ಯವನ್ನು ಮಾಡ್ತಾನೆ ಇನ್ನು ಪರಮಾತ್ಮನೇ ಸ್ಥಿತಿಕರ್ತ ತಾನು ಸ್ಥಿತಿ ಮಾಡಲಿಕ್ಕಾಗಲಿ ಯಾರನ್ನೂ ಕೂಡ ಅಪೇಕ್ಷೆಯನ್ನು ಪಡೋದಿಲ್ಲ ಹೀಗೆ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂತ ಆದರೆ ಪರಮಾತ್ಮನೇ ಎಲ್ಲರಿಗೂ ಬಿಂಬನಾಗಿ ತಾನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲವನ್ನು ಕೂಡ ಮಾಡ್ತಾನೆ ಇದು ಭಗವಂತನ ಲೀಲೆ ಯಾವತ್ತು ಯಾರನ್ನು ಯಾವುದಕ್ಕೂ ಅಪೇಕ್ಷೆ ಪಡೆದೇ ತನ್ನ ಇಚ್ಛೆಯಂತೆ ಮಾಡ್ತಾನೆ ನಿತ್ಯವಿಯೋಗಿನಿಯಾಗಿರುವಂತಹ ಲಕ್ಷ್ಮೀದೇವಿಯಿಂದನೇ ಯಾವುದೇ ರೀತಿಯಾಗಿರ್ತಕ್ಕಂಥ ಸೃಷ್ಟಿಯಾದಿ ಕಾರ್ಯದಲ್ಲಿ ಅಪೇಕ್ಷೆ ಇಲ್ಲ ಅಂತಾದಮೇಲೆ ಸ್ಥಿತಿ ಕಾರ್ಯಕ್ಕೆ ಅಪೇಕ್ಷೆ ಇದೆಯಾ ಸರ್ವಥ ಇಲ್ಲ ಭಗವಂತ ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಎಲ್ಲವನ್ನೂ ಮಾಡ್ತಾನೆ ಅದೇ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಭಗವಂತನ ಅಪೇಕ್ಷೆ ಇಲ್ಲದೆ ಯಾವ ಕಾರ್ಯವೂ ಕೂಡ ಆ ಶಕ್ತಿ ಏನನ್ನೂ ಸಾಧ್ಯ ಇಲ್ಲ ಪರಮಾತ್ಮನಿಗೆ ಯಾರ ಅಪೇಕ್ಷೆಯೂ ಬೇಕಾಗಿಲ್ಲ